ರುದ್ರದೇವರಿಗೆ ಆಶುತೋಷ ಅಂತಲೂ ಹೆಸರಿದೆ ಭಾಗವತ ವರ್ಣನೆ ಮಾಡುತ್ತೆ ಅದಕ್ಕಾಗಿ ಭಜಕರಿಗೆ ಕಲ್ಪವೃಕ್ಷ ಸುರಧೇನು ಅಂದರೆ ಕಾಮಧೇನು ಅಂತ ವೃಕದನು ಜಾರಿ ವೃಕಾಸುರ ರುದ್ರದೇವರ ತಲೆ ಮೇಲೆ ಕೈಯಿಟ್ಟು ಅವನು ನೀಡಿರ್ತಕ್ಕಂಥ ವರದಿಂದ ಅವನನ್ನೇ ಕೊಲ್ಲಿ ಕೆರಟ ಮಹಾಪಾಪಿ ಮುಂದೆ ರುದ್ರದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಅಲ್ಲಿಗೆ ವಿಷ್ಣು ಒಟುರೂಪದಿಂದ ಬಂದು ವೃಕಾಸುರನನ್ನು ಭಸ್ಮ ಮಾಡಿ ರುದ್ರದೇವರನ ಸಂಕಟದಿಂದ ಪಾರು ಮಾಡಿದಂಥ ವಿವರ ಶ್ರೀಮದ್ ಭಾಗವತ ದಶಮ ಸ್ಕಂದದಲ್ಲಿ ಬರ್ತಾ ಇದೆ ಅದನ್ನು ವೃಕ್ಕದನು ಜಾರಿ ಅನ್ನೋ ಪದದಿಂದ ದಾಸರು ಇಲ್ಲಿ ಸೂಚನೆಯನ್ನು ಮಾಡಿದ್ದಾರೆ ಮುಂದೆ ಹದಿಮೂರನೇ ಪದ್ಯದಲ್ಲಿ ರುದ್ರದೇವರ ಸಾಧನೆಯ ವಿಚಾರವನ್ನು ಇಲ್ಲಿ ಹಿಡಿತಳಿಸ್ತಾರೆ ಮುಂದೆ ಅವರೇ ಶೇಷ ಪದವಿಗೆ ಬರ್ತಕ್ಕಂಥವರು ಹತ್ತು ಕಲ್ಪದಿ ಲವಣ ಉತ್ತಮ ಶ್ಲೋಕನ ಒಲಿಸಿ ಕೃತಕೃತ್ಯನಾಗಿ ಜಗತ್ಪತಿಯ ನೇಮದಿ ಕುಶಾಸ್ತ್ರಗಳ ಬಿತ್ತರಿಸಿ ಮೋಹಿಸಿ ದುರಾತ್ಮರ ನಿತ್ಯ ನಿರೆಯ ನಿವಾಸರೆನಿಸಿದ ಕೃತ್ತಿವಾಸಿಗೆ ನಮಗೆ ಶೇಷ ಪದಾರ್ಹ ಅಹುದೆಂದು ಹತ್ತು ದಿನಕಲ್ಪಗಳ ಕಾಲ ವಿಶೇಷವಾಗಿ ಲವಣ ಸಮುದ್ರದಲ್ಲಿ ತಪಶ್ಚರ್ಯೆಯನ್ನು ಮಾಡಿ ಉತ್ತಮ ಶ್ಲೋಕನಾಗಿರ್ತಕ್ಕಂಥ ಭಗವಂತನನ್ನು ಒಲಿಸಿಕೊಂಡು ಕೃತಕೃತ್ಯರಾಗಿ ಭಗವಂತನ ಆಜ್ಞೆಯಿಂದಲೇ ಕುಶಾಸ್ತ್ರಗಳನ್ನು ಪ್ರಸಾರ ಮಾಡುವ ಮೂಲಕ ದುರಾತ್ಮರನ್ನು ಮೋಹನ ಮಾಡಿ ನಿತ್ಯ ನರಕಕ್ಕೆ ಅರ್ಹರನ್ನಾಗಿ ಮಾಡಿದ ಕೃತಿ ವಾಸ ಅಂದರೆ ತೊಗಲು ಉಡುಗೆಯನ್ನ ಧಾರಣೆ ಮಾಡಿರ್ತಕ್ಕಂಥ ರುದ್ರನನ್ನು ಶೇಷ ಪದವಿಗೆ ಅರ್ಹರು ಅಂತ ನಮಸ್ಕಾರ ಮಾಡ್ತೀನಿ ಅಂತ ತಿಳಿಸ್ತಾರೆ ವ್ಯಾಖ್ಯಾನದಲ್ಲಿ ದಶಕಲ್ಪಂ ತಪಶ್ಚೀರ್ಣಂ ರುದ್ರೇಣ ಲವಣಾರ್ಣವೇ ತಕ್ವಾ ಸುಖಾನಿ ಸರ್ವಾಣಿ ಕ್ಲಿಷ್ಟೇನ ಲವಣಾಂಭಸ ನ್ಯಾಯಸುಧದಲ್ಲಿ ಟೀಕಾಕೃತ್ಪಾದರು ಕಲ್ಪೋ ಬ್ರಹ್ಮಣೋ ದಿವಸ ಆದ್ದರಿಂದ ದಶ ದಶಕಲ್ಪ ಅಂದರೆ ಹತ್ತು ದಿನಕಲ್ಪಗಳ ಕಾಲ ರುದ್ರದೇವರು ವಿಶೇಷವಾಗಿ ಕಠಿಣವಾಗಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡಿ ಭಗವಂತನನ್ನು ಒಲಿಸ್ಕೊಂಡು ಕೃತಕೃತ್ಯರಾದ್ದರಿಂದ ಅವರು ಕುಶಾಸ್ತ್ರವನ್ನು ಪ್ರಸಾರ ಮಾಡಿದ್ದು ದೋಷ ಅಂತ ಆಗಲಿಲ್ಲ ಮತ್ತು ಭಗವಂತನ ಆಜ್ಞೆಯಂತೆ ಈ ಪಾಪ ಕಾರ್ಯವನ್ನು ಮಾಡಿದ್ದಾರೆ ಆದ್ದರಿಂದ ದುರಾತ್ಮರಿಗೆ ಪಾಪ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಯಿತು ಹೀಗೆ ಪಾಪಿಗಳಿಂದ ಪಾಪ ಸಾಧನೆ ಮಾಡಿಸೋದು ತತ್ವಾಭಿಮಾನಿಗಳಿಗೆ ಕರ್ತವ್ಯವೇ ಆಗಿದೆ ಆದ್ದರಿಂದ ರುದ್ರದೇವರಿಗೆ ಪಾಪ ಅನ್ನೋದಿಲ್ಲ ಹೀಗಾಗಿ ರುದ್ರದೇವರು ಶೇಷ ಪದವಿಯನ್ನು ಮುಂದಿನ ಕಲ್ಪದಲ್ಲಿ ಹೊಂದಲಿಕ್ಕೆ ಅರ್ಹತೆಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಇಂತಹ ರುದ್ರದೇವರಿಗೆ ನಾನು ನಮೀಪೆ ಈ ರೀತಿಯಾಗಿ ರಾಸ್ರಲ್ಲಿ ಸ್ತೋತ್ರವನ್ನು ಮಾಡ್ತಾರೆ ರುದ್ರದೇವರು ಪರಮಾತ್ಮನ ಅಪ್ಪಣೆಯಂತೆ ಪಾಶುಪಥಾಸ್ತ್ರವನ್ನು ಪ್ರಸಾರ ಮಾಡಿ ಹಸುರರನ್ನು ಮೋಹಿಸಿರೋ ವಿವರ ಪದ್ಮ ಮತ್ತು ವರಹ ಪುರಾಣಗಳಲ್ಲಿ ಉಲ್ಲಿಖಿತವಾಗಿದೆ ಅದು ರುದ್ರದೇವರಿಗೆ ದೋಷ ಆಗದೇ ಅದು ವಿಷ್ಣುವಿನ ಆದೇಶದಂತೆ ನಡೆದ ಕಾರ್ಯ ಅನ್ನೋದೇ ಕಾರಣ ಅಂತ ತಾತ್ಪರ್ಯ ಕೂಡ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ ತ್ವ ತ್ವ ಚ ರುದ್ರ ಮಹಾಬಾಹೋ ಮೋಹ ಶಾಸ್ತ್ರೀಕಾರಯ ಅತತ್ಯ ವಿತ್ಯಾ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರು ಚಾತ್ಮನ ಅಪ್ರಕಾಶಂಚ ಮಾಂ ವರಾಹ ಪುರಾಣದ ವಾಕ್ಯವನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ